ಭಗವರುತ್ತ ಹಾಗೆಯೇ ಎದ್ದರು ನಿತ್ಯವೂ ಅವರು ಹೇಳುವ ವೇಳೆಗೆ ಅವರು ಎದ್ದು ಬಾಗಲಲ್ಲಿ ಸಾರಿಸಿ ರಂಗವಲ್ಲೇ ಹಾಕಿರುವರು ಇಂದು ಅವರು ಇನ್ನೂ ಏಕೋ ಎದ್ದಿಲ್ಲ ಸಾಸುಲು ದಾಟಿ ಹೊರಗೆ ಹೋಗುವಂತಿಲ್ಲ ಅವರಿಗೆ ಸಣ್ಣಗೆ ನಗುವಂತು ಸೂರ್ಯ ಸರಿಯಾಗಿದೆ ಎಂದುಕೊಂಡು ಮಂತ್ರ ಮಂತ್ರಸ್ನಾನ ಮಾಡಿ ಅನುಷ್ಠಾನಕ್ಕೆ ಕುಳಿತರು ಅದೇನೋ ಅಂದು ಸಿಂಧು ದರ್ಶನವಾಯಿತು ಪ್ರಾಣದೇವನು ಧ್ಯಾನಕ್ಕೆ ಬೇಗ ಸಿಕ್ಕಲಿಲ್ಲ ವೈಶ್ವಾನರನ್ನು ಆವಾಹನ ಮಾಡಿಕೊಂಡು ಪ್ರಾಣಪಂಚಕ ದರ್ಶನ ಮಾಡಬೇಕಾಯಿತು ಇಷ್ಟಾಯಿತು ಎನ್ನುವ ವೇಳೆಗೆ ಭಗವತಿಯವರು ಎದ್ದರು ಏನೋ ಇವತ್ತು ಇಷ್ಟ ಹೋಗಲ್ಲ ಎಂದು ಗಾಬರಿಗೊಂಡು ಅವಸರ ಅವಸರವಾಗಿ ಎದ್ದರು ತೊಡಗಿಸಿಕೊಂಡಿತು ಬಿದ್ದರು ಆ ಸದ್ದಿನಿಂದ ಭಗವಾನರಿಗೆ ಎಚ್ಚರವಾಯಿತು ಭಗವತಿಯವರಿಗೆ ಏಟು ಬಿದ್ದು ಕೈ ನೋವಾಯಿತು ಕಷ್ಟಪಟ್ಟು ಎದ್ದು ಹೋಗಿ ಬಾಗಿಲು ಗುಡಿಸಿ ಸಾಧಿಸಿದರು ಭಗವಾನರು ನಗದ ಎದ್ದು ಸ್ನಾನಕ್ಕೆ ಹೋದರು ನದಿಯ ಬರಲಿ ದೇವರಾತನೊಬ್ಬನು ಸ್ನಾನ ಮಾಡಿ ಆತ್ಮಕ ಮಾಡುತ್ತಿದ್ದಾನೆ ಮಿಕ್ಕವರೆಲ್ಲರೂ ಆಗ ಎದ್ದೆದ್ದು ಬರುತ್ತಿದ್ದಾರೆ ಶುಕ್ರೋದಯವಾಗಿದ್ದರು ಪೂರ್ವನಿಶೆಯಲ್ಲಿ ಮೋಡಗಳು ಮುಚ್ಚಿಕೊಂಡು ನಕ್ಷತ್ರಗಳನ್ನು ಕಾಣುವಂತೆ ಮಾಡಿವೆ ಎಲ್ಲರಿಗೂ ಎಲ್ಲರಿಗೂ ಏನೋ ಆಲಸ ಭಗವಂತರು ನದಿಯಲ್ಲಿ ಹಿಡಿಯುತ್ತಿರುವ ಹಾಗೆಯೇ ಭಗವತಿಯವರು ಬಂದರು ಅವರಿಗೆ ಏನೋ ಗಾಬರಿ ಸುಮಾರು ಒಂದು ಜಾವಬಹುದು ಸೂರ್ಯೋದಯವಾಗಿ ಮೋಡಗಳಿಂದ ಸೂರ್ಯ ದರ್ಶನವೇ ಇಲ್ಲದೆ ಹೋಗಿದೆ ಅದೇನು ಮೋಡ ಮುಚ್ಚಿದೆ ಎಂದು ಕಾವಳವೋ ಅಥವಾ ಆಶ್ರಮವನ್ನು ಇನ್ನೇನಾದರೂ ಕರಿಯ ಮುಸುಕಿದೆಯೋ ಏನೋ ಅಂತೂ ಆಶ್ರಮದಲ್ಲಿ ಎಂದಿನ ಲವಲವಿಕೆ ಇಲ್ಲ ದುರ್ಭೋಜನ ಮಾಡಿರುವ ದೌರ್ಮನ್ಯಸದಂತೆ ಏನೋ ದುಗಡ ಎಲ್ಲೆಲ್ಲೋ ಧುಮದುಗುಟ್ಟಿದೆ ಭಗವಂತರು ಬಂದು ವಿಶ್ರಾಂತಿ ಗೃಹದಲ್ಲಿ ಕುಳಿತರು ದೇವರಾತನನ್ನು ಬರಮಾಡಿಕೊಂಡರು ಎಲ್ಲರೂ ಇಲ್ಲದ ಅವಸರದಿಂದ ದುಃಖವು ಬಂದಾಗ ಅದು ಇಂದ್ರಿಯ ಮನೋಬುದ್ದಿಗಳನ್ನು ಹಿಡಿದು ನಿರ್ಬಲ ಮಾಡುವುದು ಇಂದ್ರ ಚಂದ್ರ ಬೃಹಸ್ಪತಿಗಳನ್ನು ಧ್ಯಾನ ಮಾಡಿ ಅವರಿಂದ ಬಲವನ್ನು ಪಡೆದು ಇಂದ್ರಿಯ ಮನೋಬುದ್ದಿಗಳಲ್ಲಿ ತುಂಬಿದರೆ ದುಃಖವು ಅರಗುವುದು ಇದನ್ನು ಮರ್ಯಾದೆ ನೋಡಿಕೊಂಡಿರು ಎಂದು ಹೇಳಿ ಮುಗಿಸುತ್ತ ಮುಗಿಸುತ್ತಿದ್ದ ಹಾಗೆಯೇ ಆಂಧ್ರನು ಬಂದನು ದೇವರಾತನು ತನಗಿಂತ ಮುಂಚೆ ಬಂದಿರುವುದನ್ನು ಕಂಡು ಅವನಿಗೆ ರೇಗಿ ಆದರೂ ಅನುನಯ ಅನುನಯವನ್ನು ಬಿಡಲಾರದೆ ಅವರಿಗೆ ನಮಸ್ಕಾರ ಮಾಡಿ ದೇವರಾತನನ್ನು ಲಕ್ಷಿಸಿದೆಯೇ ನಿಂತನು ಭಗವಾನರು ಅದನ್ನು ಕಂಡು ಈತನು ನಮಸ್ಕಾರಕ್ಕೆ ಅರ್ಹನೆ ಎಂದರು ಆಂಧ್ರನು ತಮ್ಮ ಅಪ್ಪಣೆಯೆಂದು ಈಗ ಮಾಡುತ್ತೇನೆ ಆದರೆ ಆಂಧ್ರನು ಶುನಶೇಪೇಪನಿಗಿಂತ ಶ್ರೇಷ್ಠ ಎಂದು ನಮಸ್ಕಾರ ಮಾಡಿದನು ಭಗವಾನವರು ತಲೆದೋಗುತ್ತಾ ವಾರವೇನೋ ಚೆನ್ನಾಗಿ ಆರಂಭವಾಗಿದೆ ಧರ್ಮಮಂದಿರಕ್ಕೆ ಹೋಗೋಣ ಎಂದು ಎದ್ದೇ ಎದ್ದು ಹೊಟ್ಟೆ ಬಿಟ್ಟರು ನಿಮ್ಮ ತಾಯಿಯೂ ಬರಲಿ ಎಂದರು ಆಂಧ್ರನು ತಾಯಿಯನ್ನು ಕಲಿಯುವುದಕ್ಕೆ ಹೋದನು ದೇವರಾತನನ್ನು ಕರೆದು ನೋಡು ಎಚ್ಚರಿವಿರಲಿ ಧರ್ಮ ವಿಚಾರ ಮಾಡುವಾಗ ಪ್ರಾಣದ ಮೇಲೆ ದೃಷ್ಟಿ ಇರಬೇಕು ಅಲ್ಲಿ ಕೊಂಚ ವಿಕಾರ ಕಂಡರು ಮನಸ್ಸು ಉದ್ರಗವವಾಗಿದೆ ಎಂದು ಮತ್ತೆ ಸಮಾಹಿತ ಮನಸ್ಕರವಾಗಿ ಕುಳಿತುಕೊಳ್ಳಬೇಕು ಎಂದು ಹೇಳಿಕೊಳ್ಳುತ್ತಾ ಧರ್ಮಮಂದಿರದ ಕಡೆಗೆ ಬಂದರು ಆಂಧ್ರನು ತಾಯಿಯನ್ನು ತಮ್ಮಂದಿರನ್ನು ಕರೆದುಕೊಂಡು ಬಂದನು ಭಗವಾನ ಪತ್ನಿಯನ್ನು ಕರೆದು ಮಗದಲ್ಲಿ ಕುರಿಸಿಕೊಂಡು ನಿನ್ನ ಮಗನು ನಮ್ಮ ಮೇಲೆ ಅಪಾದನೆಯನ್ನು ತಂದಿದ್ದಾನೆ ಧರ್ಮ ಮಂದಿರಕ್ಕೆ ಬಂದಿದ್ದೇವೆ ಆತನೇ ಪರಿಷತ್ತನ್ನು ಕರೆಯಲಿ ಎಂದರು ಭಗವತಿಯವರು ಆ ಮಾತು ಕೇಳಿ ಭೂಮಿಗೆ ಇಳಿದು ಹೋದರು ಆಂಧ್ರ ಇದೇನು ಈ ಮಾತು ನಿಜವೇ ಭಗವಾನರನ್ನು ನೀನು ಧರ್ಮ ಮಂದಿರಕ್ಕೆ ಕರೆತಂದಿವೆಯಾ ಎಂದು ಹೇಳಿದರು ಅವನು ನಾವೆಲ್ಲಾ ನಿನ್ನ ಕಾಲಿಗೆ ಬಿದ್ದು ಹೇಳಿಕೊಂಡೆವು ನೀನು ಭಗವಾನರಿಗೆ ಹೇಳಲಿಲ್ಲ ಆದ್ರಿಂದ ಇದನ್ನು ನಾವೇ ಅವರಲ್ಲಿ ಅರಿಕೆ ಮಾಡಿಕೊಳ್ಳಬೇಕೆಂದು ಬಂದೆವು ಅವರೇ ಇಲ್ಲಿಗೆ ಬರ ಹೇಳಿ ಬಂದು ನಾವು ಅವರ ಅಪ್ಪಣೆಯನ್ನು ಬಂದಿದ್ದೇವೆ ಎಂದನು ಭಗವಾನರು ಧರ್ಮ ಮಂದಿರಕ್ಕೆ ಬಂದರು ಎಂಬ ಸುದ್ದಿಯನ್ನು ಸುದ್ದಿ ಬರುವುದೇ ತಡ್ರಮಕ್ಕೆ ಆಶ್ರಮವೇ ಅಲ್ಲಿಗೆ ಮುಗುಚಿತು ಎಲ್ಲರೂ ಬಂದು ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತರು ಧರ್ಮಾಸನದಲ್ಲಿ ಕೊರ್ಚೆಯೊಂದನ್ನು ಕೈ ಕಟ್ಟಿಟ್ಟು ಧರ್ಮಪುರುಷರು ನಮ್ಮ ವಾದ ವಿವಾದವನ್ನು ಪರೀಕ್ಷಿಸಿ ನಿರ್ಣಯ ಮಾಡಿದೆ ಎಂದು ಸಭೆಯು ಪ್ರಾರ್ಥಿಸಿತು ಭಗವಾನರು ಎದ್ದು ನಾವು ಅಪಾದಿತರು ದೇವರಾತರನ್ನು ಜ್ಯೇಷ್ಠ ಪುತ್ರನನ್ನಾಗಿ ಅಂಗೀಕರಿಸಿ ಔರಸರಾದ ಆಂಧ್ರಾದಿಗಳಿಗೆ ಅವರ ಜನ್ಮಸಿದ್ಧವಾದ ಅಧಿಕಾರಕ್ಕೆ ಲೋಪ ತಂದಿದ್ದೇವೆ ಎಂಬುದು ನಮ್ಮ ಮೇಲಿನ ಅಪಾದನೆ ಅಕುಲೀನಾದ ಶುನ ಶುಯನು ಕುಲೀನರಾದ ಆಧ್ರಾದಿಗಳ ಅಧಿಕಾರವನ್ನು ಅಪಹರಿಸುತ್ತಿದ್ದಾನೆ ಎಂದು ಆತನ ಮೇಲಿನ ಅಪಾದನೆ ಇದು ಅಧರ್ಮವೆಂದು ಸಿದ್ಧಾಂತ ಇದನ್ನು ನಾವು ಅಂಗೀಕರಿಸಬೇಕು ಅಥವಾ ನಿರಾಕರಿಸಬೇಕು ಇದೋ ಈ ಧರ್ಮಸಭೆಯು ಮುಂದೆ ನಾವು ಶಪಥಪೂರ್ವಕವಾಗಿ ಹೇಳುತ್ತಿರುವೆನು ಹರಿಶ್ಚಂದ್ರನ ಯಾಗದಲ್ಲಿ ದೇವತೆಗಳು ದಯಮಾಡಿ ಈ ಪುತ್ರರತ್ನನನ್ನು ನನಗೆ ಅನುಗ್ರಹಿಸಿದರು ಈತನು ವಯೋಮಾನದಿಂದ ಕರಿಯನಾದರು ಗುಣದಿಂದ ವಿದ್ಯೆಯಿಂದ ಪ್ರಭಾವದಿಂದ ತಪಸ್ಸಿನಿಂದ ಜ್ಞಾನದಿಂದ ಅವರ ಸರ ಒಂದು ನೂರು ಜನಕ್ಕಿಂತ ಶ್ರೇಷ್ಠನು ಅದರಿಂದಲೂ ದೇವತೆಗಳು ಅನುಗ್ರಹಿಸಿ ಕೊಟ್ಟವನೆಂಬ ಕಾರಣದಿಂದಲೂ ಇವನನ್ನು ಇವರಿಗೆಲ್ಲಾ ಜ್ಯೇಷ್ಠನೆಂದು ನಾವು ದಂಪತಿಗಳು ಅಂಗೀಕರಿಸುವು ಇದನ್ನು ನಮ್ಮ ಮಕ್ಕಳು ಅಂಗೀಕರಿಸತಕ್ಕದ್ದು ಜೊತೆಗೆ ದೇವರಾತನು ದ್ವಾಮುಶನಾಗಿ ಅಂಗೀರಸ ವಿಶ್ವಾಮಿತ್ರ ಗೋತ್ರಗಳೂ ಭೂಷಣನಾಗಿರತಕ್ಕದ್ದು ಯಥಾಮತಿಯಾಗಿ ನಾವು ಇದನ್ನು ಧರ್ಮವೆಂದು ಅಂಗೀಕರಿಸಿ ಆಚರಿಸುತ್ತಿದ್ದೇವೆ ಇದನ್ನು ಅನುಮೋದಿಸಿದವರು ವಿರೋಧಿಸುವವರು ಮುಂದೆ ಬಂದು ತಮ್ಮ ಪಕ್ಷವನ್ನು ಸಕಾರಣವಾಗಿ ಧರ್ಮ ಪರಿಷತ್ತಿಗೆ ನಮ್ಮದು ಅಧರ್ಮವೆಂದು ಸಪ್ರಮಾಣವಾಗಿ ಅಥವಾ ಸಂಯುಕ್ತಿಯಾಗಿಯಾದರೂ ತಿಳಿಸಿಕೊಟ್ಟಲ್ಲಿ ತಿದ್ದಿಕೊಳ್ಳುವುದಕ್ಕೆ ಸಿದ್ಧರಾಗಿದ್ದೇವೆ ಎಂದು ಗಂಭೀರವಾಗಿ ನಿರ್ವಿಕಾರವಾಗಿ ಹೇಳಿ ಕೈಮುಗಿದು ಕುಳಿತರು ಸಭೆಯು ಒಂದು ಕಡೆಗೆ ನೀರವವಾಗಿತ್ತು ಮಧುಚಂದನು ಅಣ್ಣನ ಅಪ್ಪಣೆಯನ್ನು ಕಣ್ಣು ಅವನ ಹಿಂದೆ ಆತನ ತಮ್ಮಂದಿರು ನಲವತ್ತೊಂಬತ್ತು ನಿಂತರು ಅವರಷ್ಟು ಮಂದಿಗೂ ಮುಂದೆ ಬಂದು ಸಭೆಗೂ ತಾಯಿ ತಂದೆಗಳಿಗೂ ನಮಸ್ಕಾರ ಮಾಡಿ ನಿಂತು ಧರ್ಮಪುರುಷರಿಗೆ ನಮಸ್ಕಾರವು ಧರ್ಮಿಷ್ಠರಿಗೆ ನಮಸ್ಕಾರವು ಧರ್ಮಜ್ಞರಿಗೆ ನಮಸ್ಕಾರವು ಭಗವಂತರು ಅಪ್ಪನೆ ಕೊಡಿಸಿರುವುದು ಸರ್ವತಃ ಧರ್ಮಸಮ್ಮತವಾಗಿದೆ ಎಂದು ನಾವು ಒಪ್ಪಿದ್ದೇವೆ ಇವರೇ ಗೋತ್ರ ಪ್ರವರ್ತಕರಾದುದರಿಂದ ಆಚರಣೆಯಿಂದ ವಂಶ ಕ್ರಮಾನುಗತವಾಗಿ ಬಂದ ಅಧಿಕಾರಿಗಳು ಯಾವೂ ಲೋಪವಾಗುವುದಿಲ್ಲ ಆದ್ದರಿಂದ ಅವರ ಸರಾದ ನಾವು ಧರ್ಮ ಧರ್ಮಕರ್ಮ ಗುಣ ವಿದ್ಯಾ ತಪಸ್ಸುಗಳಿಂದ ಸರ್ವ ಸರ್ವಜ್ಯೇಷ್ಠನೆಂದು ಅಂಗೀಕರಿಸುತ್ತೇವೆ ಈತನಿಗೆ ಜ್ಯೇಷ್ಠಾಂಶವು ಸಲ್ಲಲು ನಮ್ಮ ಅಭ್ಯಂತರವೂ ಏನೂ ಇಲ್ಲ ಎಂದು ನಮಸ್ಕಾರ ಮಾಡಿದರು ತಮ್ಮಂದಿರು ನಮಸ್ಕಾರ ಮಾಡಿದರು ಸಭೆಯು ಮಧುಚಂದನ ಮಾತಿಗೆ ಅಂಗೀಕಾರವಿತ್ತಿತು ಆಂಧ್ರನು ಅವನ ತಮ್ಮಂದಿರು ಎದ್ದು ನಿಂತರು ಧರ್ಮಜ್ಞರಿಗೂ ಧರ್ಮರಿಗೂ ಧರ್ಮಪುರುಷನಿಗೂ ನಮಸ್ಕಾರ ನಾನು ಈ ತಮ್ಮಂದಿರಲ್ಲರ ಪರವಾಗಿ ಹೇಳುತ್ತಿರುವನು ನಾವು ಹೇಳುತ್ತಿರುವುದನ್ನು ನಾವೇ ವಿಮರ್ಶೆ ಮಾಡಿ ನೋಡಿ ಇದು ಧರ್ಮ ಸಪ್ರಮಾಣವಾಗಿದೆ ಅದು ಸಲ ಸಂರಕ್ಷಣವಾಗಿದೆ ಎಂದು ನಂಬಿ ಈ ಸಭೆಯ ಮುಂದೆ ನಮ್ಮ ಪಕ್ಷವನ್ನು ಮಂಡಿಸುತ್ತಿದ್ದೇವೆ ಒಂದು ವೇಳೆ ನಾವು ಕ್ರೋಧಾದಿ ದುರ್ಬುದ್ಧಿಗಳನ್ನು ಆಶ್ರಯಿಸಿದ ಧರ್ಮವೆಂದು ನಮಗೆ ಗೊತ್ತಿದ್ದು ನಾವು ಇದನ್ನು ಸಾಧಿಸುತ್ತಿದ್ದರೆ ಧರ್ಮಪುರುಷರು ನಮಗೆ ಪ್ರಾಣಾಂತ ಶಿಕ್ಷೆಯನ್ನು ವಿಧಿಸಲಿ ಭಗವಾನರು ಮಾಡಿದ ಅಪ್ಪಣೆಯನ್ನು ನಾವು ಶಿರಸಾ ನಾವು ಒಪ್ಪುವರಾದರೂ ನಾವು ಒಪ್ಪಿಕೊಳ್ಳುವಂತಹ ಆಜ್ಞೆಯನ್ನು ಮಾಡಿ ನಮ್ಮನ್ನು ಅವರು ಅನುಗ್ರಹಿಸಬೇಕು ಹಾಗಿಲ್ಲದೆ ಅವರ ಸಿದ್ಧಾಂತದಿಂದ ನಮ್ಮ ಅಧಿಕಾರಕ್ಕೆ ಬರುವ ಲೋಪವನ್ನು ಗಮನಿಸದೆ ತಮ್ಮ ಸಿದ್ಧಾಂತವನ್ನು ನಮ್ಮ ಮೇಲೆ ಹೇರುವುದಾದರೆ ಅದು ಪಿತೃಧರ್ಮದ ದುರ್ವಿನಿಯೋಗ ಯಾರೇ ಹೇಳಿದರೂ ಈ ಶುನಃನು ಅದೇ ಕಾರಣದಿಂದಲೇ ಇವನು ಅಂಗೀರಸ ಗೋತದವನೇ ಹೊರತು ವಿಶ್ವಾಮಿತ ಗೊತ್ತದವನಾಗುವುದಿಲ್ಲ ಗೋತ್ರವು ಪರಂಪರಾ ಪ್ರಾಪ್ತವಾಗುವ ಅಧಿಕಾರ ವಿಶೇಷ ಭಗವಾನರೇ ಅದು ಆದರು ಹಾಗೆ ತಾವು ಒಲಿದವರಿಗೆ ತಮ್ಮನ್ನು ಒಲಿಸಿಕೊಂಡವರಿಗೆ ತಮ್ಮ ಗೋತ್ರವನ್ನು ಕೊಡುವುದಾದರೆ ಉತ್ತರಾಧಿಕಾರಿಗಳಾದ ನಮ್ಮನ್ನು ಕೇಳಿಕೊಡಬೇಕಾಗಿತ್ತು ಹಾಗೆ ಕೊಟ್ಟರೂ ಅವನು ತಮಗೆ ನಮಗೆ ತಮ್ಮನಾಗಬೇಕೇ ಹೊರತು ಅಣ್ಣನಾಗಬಾರದು ಆದ್ದರಿಂದ ನಾವು ಈ ಶುನಶೇಧನ ಜ್ಯೇಷ್ಠತ್ವವನ್ನು ಸರ್ವತಾ ವಿರೋಧಿಸುತ್ತೇವೆ ಈ ನಿಮ್ಮ ಸಿದ್ಧಾಂತವು ಪುತ್ರಧರ್ಮದೊಡನೆ ಸಮನ್ವಯ ಮಾಡುವಿರಾ ಲೋಕದಲ್ಲಿ ಧರ್ಮವು ಸಾಮಾನ್ಯ ವಿಶೇಷ ಎಂದು ಎರಡು ವಿಧ ಸಾಮಾನ್ಯಕ್ಕೆ ವಿಶೇಷವಾದಿಂದ ಬಾಧೆಯುಂಟು ಇದು ವಿಶೇಷ ಧರ್ಮ ಆದ್ದರಿಂದ ಸಮನ್ವಯ ಬೇಕಾಗಿಲ್ಲ ಧರ್ಮಾಸನದಿಂದ ಒಂದು ಹುಂಕಾರ ಬಂದಿತು ಮಧುಚಂದನು ಅಣ್ಣ ಎಚ್ಚರಿಕೆ ನೀನು ಪ್ರಾಣಪಣದಿಂದ ಧರ್ಮ ವಿಚಾರ ಮಾಡುತ್ತಿರುವೆ ಯಾವ ರೀತಿಯಿಂದಲೂ ದುಷ್ಟವಾಗಬಾರದು ಅಣ್ಣಾ ಎಚ್ಚರಿಕೆ ನೀನು ಪ್ರಾಣಪಣದಿಂದ ಧರ್ಮ ವಿಚಾರ ಮಾಡುತ್ತಿರುವ ಯಾವ ರೀತಿಯಿಂದಲೂ ದುಷ್ಟಭಾಗವಾಗಬಾರದು ಧರ್ಮ ಎಂದು ಕೈ ಮುಗಿದನು ಆದನು ತಿರಸ್ಕಾರದ ಗರ್ಭದ ಅಹಂಭಾವದಿಂದ ನಗುವನ್ನು ನಗುತ್ತಾ ಜ್ಯೇಷ್ಠರು ಜ್ಯೇಷ್ಠರು ಮಾತ್ರವಲ್ಲ ಶ್ರೇಷ್ಠರೂ ಹೌದು ಅದನ್ನು ಕನಿಷ್ಠರು ಮರೆಯಬಾರದು ಎಂದರು ಮಧುಚಂದನು ಘಡಗಡಿನಿಂದ ನಡಗುತ್ತಾ ಭೀತಿಯಿಂದ ವಿನಯದಿಂದ ಕೇಳಿದನು ಇದೇ ಮಾತು ಭಗವಂತರಲ್ಲಿಯೂ ಅನ್ವಯಿಸಬೇಕಲ್ಲವೇ ಜ್ಯೇಷ್ಠರೆಂದು ಅಂಗೀಕರಿಸಿದರೆ ಜ್ಯೇಷ್ಠರು ಪ್ರತಿಭಟಿಸಿದ ಮೇಲೆ ಭಗವತಿಯವರು ಅಂದ್ರ ಎಚ್ಚರಿಕೆ ಮತ್ತೆ ಮಧುಚಂದ್ರ ಕೇಳ್ಕೊಂಡರು ಅಣ್ಣ ಈ ಮಾತು ಬಾಯಿ ಹಿಡಿಯದ್ದು ಹಿಂದಕ್ಕೆ ತೆಗೆದುಕೋ ಇಲ್ಲ ಆಡಿ ಆಯಿತು ಬೇಡ ಅಣ್ಣ ಹಿಂದಕ್ಕೆ ತೆಗೆದುಕೋ ಇಲ್ಲ ಆಡಿಯಾಯಿತು ಇದು ಅನ್ಯಾಯ ನಾನು ಹೇಳ್ತಿದ್ದೇನೆ ಇದು ನ್ಯಾಯ ಧರ್ಮಾಸನದ ಬಳಿಯಲ್ಲಿ ಬಳಿಯಿಂದ ಸಿಡಿಲಿನ ದನಿ ಕಿಡಿಸಿತು ನಿಶ್ಶಬ್ದವಾಗಿ ನೀರವವಾಗಿ ಕೊಡುತ್ತಿದ್ದ ಸಭೆಯು ಅನಿರೀಕ್ಷಿತವಾಗಿ ಆ ಮಹಧ್ವನಿಯಿಂದ ನಡಗಿ ಹೋಗಿ ಮೇಲಕ್ಕೆ ಹಾರಿ ಬಿದ್ದಂತಾಯಿತು ಭಗವಾನ್ ಅವರು ತಗ್ಗಿಸಿದ ತಲೆಯನ್ನು ಮೇಲಕ್ಕೆತ್ತಿ ನೋಡುವುದರೊಳಗೆ ಒಂದು ಜ್ವಾಲೆಯು ಅವರು ಐವತ್ತು ಜನರನ್ನು ಸೀಯನೆ ಸುಟ್ಟು ಬೂರಿ ಮಾಡಿ ಭಗವತಿಯವರು ಅದನ್ನು ನೋಡಿ ಅಯ್ಯೋ ಎಂದು ಕುಳಿತಿದ್ದ ಹಾಗೆ ಬಿದ್ದು ಮುಂಚೆ ಹೋದರು ಭಗವಂತರಂದು ತಾವೇ ಆ ದಂಡೂರಿಗೆ ಸಿಕ್ಕಿದವರಂತೆ ನಿಶ್ಚೇತನರಾಗಿ ಉರುಳಿದರು ಮಧುಚಂದಾದಿಗಳು ಇತಿ ಕರ್ತವ್ಯ ಕರ್ತವ್ಯತಾ ಶೂನ್ಯರಾದರು ಸಭೆಯವರು ಕಣ್ಣು ಮುಚ್ಚಿದರು ವಿಡಿಯೋ ಮಾಡುವಂತೆ ಬಂದು ಭಗವತಿಯವರನ್ನು ಹೊತ್ತುಕೊಂಡು ಹೋದನ್ನು ಯಾರೂ ಕಾಣಲಿಲ್ಲ